ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶ್ರೀ ಸಚ್ಚಿದಾನಂದೇ ಸರಸ್ವತಿ ಸ್ವಾಮೀಜಿಗಳ ವೇದಾಂತ ಪ್ರವೇಶಿಕೆ ಅನ್ನತಕ್ಕಂಥ ವಿವರಣೆ ಶಂಕರಾಚಾರ್ಯರ ಅದ್ವೈತ ಪಂಚರತ್ನ ಎಂಬಂಥ ಕೃತಿಗೆ ಶಂಕರಂ ಶಂಕರಾಚಾರ್ಯ ಕೇಶವಂ ಪಾತರಾಯಣಂ ಸೂತ್ರ ಭಾಷ್ಯಕೃತ ವಂದೇ ಭಗವಂತ ಶುತಿಸ್ಮತಿ ನಮಿ ಭಗವತ್ಪಾದ ಶಂಕರ ಲೋಕಶಂಕರ ಸಾಂಸಾರಿಕುಃಖಗಳನ್ನು ಹೋಗಲಾಡಿಸುವ ವೇದಾಂತಜ್ಞಾನದ ಸಾರವನ್ನು ನಮ್ಮ ಮುಂದಿಟ್ಟ ಆದಿಶಂಕರ ಭಗವತ್ಪಾದ್ರ ಹಾಗೂ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಹಾಗೂ ವಿದ್ವಾನ್ ಮಹಾಮುಹೋಪಾಧ್ಯಾಯ ವೇದಾಂತ ವೇದ ವಾರಿಧಿ ಡಾಕ್ಟರ್ ಕೆ ಜಿ ಸುಬ್ರಹ ಇವರ ಚರಣಗಳಲ್ಲಿ ಚರಣಾಗುತ್ತ ವೇದಾಂತ ಪ್ರವೇಶಿಕೆ ಎನ್ನತಕ್ಕಂತಹ ಸಚ್ಚಿದಾನಂದೇ ಸರಸ್ವತಿ ಸ್ವಾಮೀಜಿಗಳ ಒಂದು ವಿವರಣಾತ್ಮಕ ಗ್ರಂಥ ಇದು ಶಂಕರಾಚಾರ್ಯರ ಅದ್ವೈತ ಪಂಚರತ್ನಮೆನತಕ್ಕಂಥ ಐದು ಶ್ಲೋಕಗಳ ವಿವರಣೆ ಇದರಲ್ಲಿ ನಾವೀಗ ಮೊದಲನೇ ಶ್ಲೋಕದಲ್ಲಿ ಈಗಾಗಲೇ ನಾನು ದೇಹಿ ಇಂದ್ರಿಯಗಳಲ್ಲ ಮನಸ್ಸು ಅಂತಃಕರಣ ಬುದ್ಧಿ ಅಲ್ಲ ಅಂಥೇಳಿ ನೋಡಿದ್ದೀವಿ ಅಂದರೆ ಅಂತಃಕರಣ ಅಂತ ಹೇಳಿದರೆ ಒಳ ಇಂದ್ರಿಯಗಳು ಅದರಲ್ಲಿ ಒಂದು ಬುದ್ಧಿ ಇನ್ನೊಂದು ಮನಸ್ಸು ಇನ್ನೊಂದು ಅಹಂ ಇನ್ನೊಂದು ಚಿತ್ತ ಯಾವುದು ನಾನಲ್ಲ ಈಗ ನಾನು ಪ್ರಾಣಗಳ ಗುಂಪಲ್ಲ ಪಂಚಪ್ರಾಣಿಗಳಿದೆಯಲ್ಲ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇದು ಕೂಡ ನಾನಲ್ಲ ಅಂಥೇಳಿ ಈಗ ಇವತ್ತು ನೋಡೋಣ ಹೇಗೆ ಅಂಥೇಳಿ ಈ ಲೋಕದಲ್ಲಿ ಕೆಲವರು ಭಾವಿಸಿದ್ದಾರೆ ಏನು ಅಂಥೇಳಿ ದೇಹೇಂದ್ರಿಯಗಳು ನಾವಲ್ಲ ಮನಸ್ಸು ಬುದ್ಧಿ ಅಹಂಕಾರ ಇವು ಕೂಡ ನಾವಲ್ಲ ಇವುಗಳನ್ನು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವವರು ನಾವು ಉದಾಹರಣೆಗೆ ನನಗೆ ಬೇಕಾದಾಗ ಕೈ ಎತ್ತುತ್ತೇನೆ ಅದು ಸಾಕಾದರೆ ಕಳಗಲಿಸ್ತೇನೆ ನನಗೆ ಬೇಕಾದ ವಸ್ತುವನ್ನು ಹಿಡ್ಗು ಹಿಡಿದುಕೊಳ್ತೇನೆ ಬೇಡದಿದ್ದರೆ ನನಗೆ ಬೇಕಾದ ವಿಷಯವನ್ನು ಚಿತ್ತ ಬಿಟ್ಟು ಯೋಚಿಸುತ್ತೇನೆ ಬೇಡವಾದದನ್ನು ಅಸಡ್ಡೆಯಿಂದ ಮೆರೆತು ಬಿಡ್ತೇನೆ ನಿದ್ರೆಯಲ್ಲಿ ಅಹಂಕಾರವನ್ನು ಮನಸ್ಸನ್ನು ಕರಗಿಸಿಬಿಡ್ತೇನೆ ಅಥವಾ ಅವುಗಳನ್ನು ಅತೀತ ಹರಿದಾಡದಂತೆ ತಡೆದುಕೊಂಡು ಒಂದೇ ಕಡೆಗೆ ನಿಲ್ಲಿಸಿಕೊಳ್ತೇನೆ ಹೀಗೆ ದೇಹೇಂದ್ರಿಯಾದಿಗಳು ಯಾರ ಕಟ್ಟಿಗೆ ಒಳಪಟ್ಟು ಕೆಲಸ ಮಾಡುತ್ತಿರ್ತವೋ ಆ ವಸ್ತುವೇ ನಾನು ಅಂತ ಹೇಳಿ ಕೆಲವರು ಅಭಿಪ್ರಾಯಪಡ್ತಾರೆ ಈ ಅಭಿಪ್ರಾಯವು ಸರಿಯಲ್ಲ ಅಂತೇಳಿ ಸ್ವಾಮೀಜಿಯವ್ರು ಹೇಳ್ತಾರೆ ಯಾಕಂದರೆ ದೇಹೇಂದ್ರಿಯಾದಿಗಳನ್ನು ದೇಹ ಇವುಗಳನ್ನು ಕೆಲಸ ಮಾಡಿಸುವಂಥ ಶಕ್ತಿಗೆ ಪ್ರಾಣಶಕ್ತಿ ಅಂತೇಳಿ ಹೆಸರು ಪ್ರಾಣ ಅಂತೇಳಿ ಆ ಪ್ರಾಣಕ್ಕೆ ಆಶ್ರಯನಾಗಿರುವವನೇ ನಾನು ಆ ಪ್ರಾಣಕ್ಕೆ ಆಶ್ರಯನಾಗಿರುವವ ನಾನು ನಿಜವಾಗಿ ಹಿಂದೆ ಹೇಳಿರತಕ್ಕಂಥ ಅಹಂಕಾರ ಮನೋಬುದ್ಧಿಗಳು ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆಯೇ ಪ್ರಾಣಕ್ಕೂ ಸಂಬಂಧಪಟ್ಟಿರುತ್ತವೆ ನಾನು ಇದನ್ನು ಅರಿಯುತ್ತೇನೆ ಎಂಬಲ್ಲಿ ಹೇಗೆ ನಾನು ಎಂಬುದು ಅಹಂಕಾರವೆಂದೂ ಅರಿಯುತ್ತೇನೆ ಎಂಬುದು ಮನಸ್ಸೆಂದು ಅರಿವಿನ ನಿಶ್ಚಯ ಮಾಡಿದ್ದು ಬುದ್ಧಿ ಎಂದು ಗೊತ್ತುಪಡಿಸಿದೆವೋ ಅದೇ ರೀತಿಯಲ್ಲಿ ಆಗುವ ದೇಹಾದಿ ವ್ಯಾಪಾರಗಳಲ್ಲಿಯೂ ಗೊತ್ತುಪಡಿಸಬಹುದಾಗಿದೆ ಅಂದರೆ ನೋಡಿ ನಾನು ಇದನ್ನು ಅರಿಯುತ್ತೇನೆ ತಿಳಿಯುತ್ತೇನೆ ಎಂಬಲ್ಲಿ ನಾನು ಎಂಬುದು ಅಹಂಕಾರ ಅರಿಯುತ್ತೇನೆ ಎನ್ನತಕ್ಕಂಥದ್ದು ಮನಸ್ಸು ಅರಿವಿನ ನಿಶ್ಚಯವನ್ನು ಮಾಡಿದ್ದು ಇದು ಇಂಥದ್ದೇ ಇದು ಹೀಗೆ ಅಂಥೇಳಿ ನಿಶ್ಚಯ ಮಾಡಿದ್ದು ಬುದ್ಧಿ ಹಾಗಾಗಿ ಇವ್ಯಾವುದು ಆತ್ಮನಲ್ಲ ಹಾಗೆ ಅದೇ ರೀತಿಯಲ್ಲಿ ಪ್ರಾಣದಿಂದ ಆಗತಕ್ಕಂತಹ ಈ ದೇಹಾದಿ ವ್ಯಾಪಾರಗಳು ಯಾವತ್ತಿವೆ ಅವುಗಳನ್ನು ಕೂಡ ನಾವು ಇದೇ ರೀತಿ ಗೊತ್ತುಪಡಿಸ್ಬೋದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತೇಳಿ ಪ್ರಾಣದಿಂದಲೇ ಆಗತಕ್ಕಂಥದ್ದು ಇದು ಅಂಥೇಳಿ ನಾವು ಗೊತ್ತುಪಡಿಸ್ಬೋದಾಗಿದೆ ಹೇಗೆ ಅಂತ ಹೇಳಿದರೆ ನಾನು ಇಂಥ ಕೆಲಸವನ್ನು ಮಾಡ್ತೇನೆ ಎಂಬಲ್ಲಿ ನಾನು ಎಂಬ ಕರ್ತೃಭಾವವನ್ನು ವಹಿಸುವಂಥದ್ದು ಅಹಂಕಾರ ಕರ್ಮವನ್ನು ಸಂಕಲ್ಪ ಮಾಡತಕ್ಕಂಥದ್ದು ಮನಸ್ಸು ಮಾಡಬೇಕೆಂದು ನಿಶ್ಚಯಿಸುವಂಥದ್ದು ಬುದ್ಧಿ ನಿಶ್ಚಯಾತ್ಮಕ ಜಡ್ಜ್ಮೆಂಟ್ ಈಸ್ ಇಂಟಲೆಕ್ಟ್ ಬುದ್ಧಿ ಸಂಕಲ್ಪ ವಿಲ್ ಅದು ಮೈಂಡ್ ಕರ್ತೃಭಾವ ಅಹಂ ಹ್ಞೂ ನಾನು ಮಾಡುವಂಥದ್ದು ಎನ್ನತಕ್ಕಂಥದ್ದು ಅದು ಇಡ್ ಈಗೋ ಸೂಪರ್ ಈಗೋ ಅಂತೇಳಿ ಬರ್ತದೆ ಬೇರೆ ಬೇರೆ ಅದು ಇರಲಿ ಅದು ಆಧುನಿಕ ಮನಶಾಸ್ತ್ರದ ಇದು ಶಬ್ದ ಆಗ್ಲೆಲ್ಲ ಬೇರೆ ಇರ್ತದೆ ಈ ರೀತಿಯಲ್ಲಿ ಕಾರ್ಯದ ನಿಶ್ಚಯವಾದ ಬಳಿಕವೇ ಪ್ರಾಣವು ಕೆಲಸ ಮಾಡ್ತದೆ ನಾನು ಇಂಥದನ್ನು ಮಾಡ್ತೇನೆ ಅಂಥೇಳಿ ಕರ್ತೃಭಾವ ನಾನು ಅಂಥೇಳಿ ಹೇಳುವಂಥದ್ದು ಅಹಂಕಾರ ಆಮೇಲೆ ಅಹಂ ಭಾವ, ಕರ್ಮವನ್ನು ಸಂಕಲ್ಪ ಮಾಡತಕ್ಕಂಥದ್ದು ಮನಸ್ಸು ನಿಶ್ಚಯಿಸುವಂಥದ್ದು ಬುದ್ಧಿ ಇಷ್ಟೆಲ್ಲ ಆದ ಮೇಲೆ ಕೆಲಸ ಮಾಡ್ತದೆ ಆ ಕಡೆಯಲ್ಲಿ ಆ ಕರ್ಮಕ್ಕೆ ಅಹಂಕಾರವೇ ಮುಂತಾದವುಗಳು ಅನಾತ್ಮಗಳೆಂದು ಅಂದರೆ ನಮ್ಮ ಸ್ವರೂಪ ನಿಜ ಸ್ವರೂಪ ಅಲ್ಲವೆಂದು ಹಿಂದೆಯೇ ನಿಶ್ಚಯಿಸಿದ್ದೇವೆ ಆದ್ದರಿಂದ ಅವುಗಳ ಒಂದು ಹಿಂದೆ ಅವುಗಳಿಗೂ ಹಿಂದೆ ಕೆಲಸ ಮಾಡುವಂತಹ ಪ್ರಾಣವು ಅನಾತ್ಮನೇ ಅಲ್ಲವೇ ಯಾಕಂದರೆ ಎಲ್ಲಕ್ಕಿಂತಲೂ ಹಿಂದೆ ಇರತಕ್ಕಂಥದ್ದು ಆತ್ಮ ಹಾಗಾಗಿ ಪ್ರಾಣ ಅಂತೇಳಿ ಒಂದು ಇದ್ದರೆ ಅದಕ್ಕಿಂತಲೂ ಹಿಂದಿನದ್ದು ಆತ್ಮ ಅಂತೇಳಿ ಆಗಬೇಕಾಗ್ತದೆ ಹಾಗಾಗಿ ಪ್ರಾಣವೂ ಕೂಡ ಅನಾತ್ಮವೇ ಆತ್ಮವಲ್ಲ ನಾನಲ್ಲ ಪ್ರಾಣ ಎಂಬಂತಹದ್ದು ತಾನೇ ಸಿದ್ಧವಾಗ್ತದೆ ಹಾಗಾಗಿ ಏನು ಹೇಳ್ತಾರೆ ಪ್ರಾಣ ಹೋಯಿತು ಅಂತೇಳಿ ಹೇಳ್ತಾರೆ ಶರೀರ ಜೀವ ಬಿಟ್ಟಾಗ ಜೀವ ಮನುಷ್ಯ ಮನುಷ್ಯನ ಪ್ರಾಣ ಹೋಯಿತು ಆದರೆ ಆತ್ಮನನ್ನು ಹೋಯಿತು ಅಂತ ಹೇಳೋದಿಲ್ಲ ಯಾಕೆ ಆತ್ಮ ಎಲ್ಲೆಲ್ಲೂ ಇದೆ ಶವದಲ್ಲಿಯೂ ಕೂಡ ಆತ್ಮ ಇದೆ ಭೂಮಿಯ ಮಣ್ಣಿನಲ್ಲಿಯೂ ಕೂಡ ಇದೆ ಆತ್ಮ ಅಂತ ಹೇಳಿದರೆ ಏನು ಇಡೀ ಬ್ರಹ್ಮಾಂಡವ್ಯಾಪಿಯಾದ ಒಂದು ಶಕ್ತಿ ಅಣು ರೇಣು ತೃಣಾಕಾಷ್ಟಗಳಲ್ಲಿ ವ್ಯಾಪ್ತವಾಗಿರುವಂಥದ್ದು ಶವವನ್ನು ಬಿಡ್ತದ ಇಲ್ಲ ಈಗ ಅದು ಹೇಗೆ ಅಂತ ಹೇಳಿದರೆ ಒಂದು ವಾಹನ ಅಥವಾ ಒಂದು ಯಂತ್ರ ಇದಕ್ಕೆ ಇಂಧನದ ಹಾಗೆ ಇಂಧನವನ್ನು ತುಂಬಿಸಿಟ್ಟ ಕೂಡಲೇ ಇಂಧನ ನಡೆಯೋದಿಲ್ಲ ಇಂಧನದಲ್ಲಿ ಅದು ಆ ಇಂಜಿನ್ ನಡೆಯೋದಿಲ್ಲ ಯಂತ್ರ ಅದರಲ್ಲಿ ಇರತಕ್ಕಂತಹ ಆ ಇಂಧನವನ್ನು ಬಳಸಿ ನಡೀಲಿಕ್ಕೆ ಚಲಾವಣೆ ಅದು ಚಲಿಸಲಿಕ್ಕೆ ಬೇಕಾದಂಥ ಎಲ್ಲ ಅಂಗಪ್ರತ್ಯ ಅಂಗಗಳು ಸರಿ ಇದ್ದರೆ ಮಾತ್ರ ಅದು ಮುಂದುವರಿಯಬಲ್ಲದು ಅದಕ್ಕೆ ಬೇಕಾದಂತಹ ಶಕ್ತಿ ಪ್ರಾಣ ಶಕ್ತಿ ಅಂತ ತೆಗೊಳ್ಬೇಕು ನಾವು ಆತ್ಮ ಇದ್ದರೂ ಕೂಡ ಪ್ರಾಣ ಶಕ್ತಿ ಇದ್ದಾಗ ಮಾತ್ರ ಇಂಜಿನ್ ಸ್ಟಾರ್ಟ್ ಆಗ್ತದೆ ಹಾಗೆ ಸ್ಟಾರ್ಟ್ ಆದಂತಹ ಇಂಜಿನ್ ಏನು ಮುಂದೆ ಅದರ ಚಟುವಟಿಕೆಯನ್ನು ಮುಂದುವರಿಸಬೇಕಿದ್ದರೆ ಅಲ್ಲಿ ಎಲ್ಲ ಅಂಗಪ್ರತ್ಯಗಳು ಸರಿಯಾಗಿ ಬೇಕಾಗ್ತದೆ ಇಲ್ಲ ಇಂದ್ರಿಯಗಳು ಅವೆಲ್ಲ ಸರಿ ಇದ್ದರೆ ಮಾತ್ರ ಅದು ತನ್ನ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಇಂಧನವನ್ನು ಒಂದು ಪಂಪು ಅಥವಾ ಒಂದು ಕಾರು ಅದರ ಟ್ಯಾಂಕಲ್ಲಿ ಇಂಧನ ತುಂಬಿಸಿಟ್ಟ ಕೂಡಲೇ ಅದು ನಡೆಯುವುದಿಲ್ಲ ಹಾಗೆಯೇ ಆತ್ಮ ಇದ್ದ ಕೂಡಲೇ ಅಲ್ಲಿ ಅದಕ್ಕೆ ಚೈತನ್ಯ ಕಾಣಿಸುವುದಿಲ್ಲ ಆದರೆ ಈ ಪ್ರಾಣಾದಿಗಳ ಸಂಪರ್ಕದಿಂದ ಪ್ರಾಣ ಇಂದ್ರಿಯಗಳು ಮುಂತಾದವುಗಳ ಸಂಪರ್ಕ ಯಾವಾಗ ಬರ್ತದೆ ಆವಾಗ ಅದು ಚೈತನ್ಯಶೀಲವಾಗ್ತದೆ ಪ್ರಾಣವು ಎಚ್ಚರದಲ್ಲಿ ಕೆಲಸಗಳನ್ನು ಸಂಕಲ್ಪಪೂರ್ವಕವಾಗಿ ಮಾಡುವಂತಹ ಮಾಡುವುದು ಅಲ್ಲದೆ ಸಂಕಲ್ಪವಿಲ್ಲದೆಯೂ ಮಾಡುತ್ತಾ ಇರ್ತದೆ ಹೇಗೆ ಉಸಿರಾಡುವಂಥದ್ದು ಹೃದಯ ಬಡಿದುಕೊಳ್ಳುವಂಥದ್ದು ರಕ್ತದ ಚಲನೆ ಪಿತ್ತವೆ ಮುಂತಾದ ರಸಗಳನ್ನು ಸಜ್ಜುಗೊಳಿಸತಕ್ಕಂಥದ್ದು ಮಲಮೂತ್ರಗಳನ್ನು ಹೊರಕ್ಕೆ ಹಾಕುವಂಥದ್ದು ಮುಂತಾದೆಲ್ಲ ವ್ಯಾಪಾರಗಳು ವ್ಯಕ್ತವಾದ ನಮ್ಮ ಸಂಕಲ್ಪವೇ ಇಲ್ಲದೆ ಒಂದೇ ಸಮನೆ ನಡೀತಾ ಇರ್ತದೆ ಹೀಗೆ ಈ ಪ್ರಾಣಶಕ್ತಿಯ ಪ್ರಾಣಶಕ್ತಿಯು ಬಗೆ ಬಗೆಯ ಕೆಲಸ ಮಾಡ್ತಾ ಇರುವ ಕಾರಣ ಅದರಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬ ಐದು ವೃತ್ತಿಗಳು ಉಂಟು ಅಂತೇಳಿ ಕೆಲವು ಗ್ರಂಥಗಳಲ್ಲಿ ವರ್ಣಿಸಿರ್ತದೆ ಆದರೆ ದೇಹೇಂದ್ರಿಯಾದಿಗಳ ಸಂಬಂಧವಿರುವ ಎಚ್ಚರದ ವಸ್ತೆಯಲ್ಲಿ ನಮಗೆ ಈ ಪ್ರಾಣಿಗಳ ಸಂಬಂಧವಿದೆ ಎಂದು ಊಹಿಸಿದರೂ ಊಹಿಸ ಊಹಿಸಬಹುದು ಯಾವ ಎರಡನೆಯ ವಸ್ತುವಿನ ಸಂಬಂಧವೂ ನಮಗೆ ಇಲ್ಲದ ಗಾಢ ನಿದ್ರೆ ಅಂಥ ಅವಸ್ಥೆಯಲ್ಲಿ ನಮಗೆ ಯಾವ ಕೆಲಸದ ಸಂಬಂಧವೂ ಇರುವುದಿಲ್ಲ ಎನ್ನುವತಕ್ಕಂಥದ್ದು ಸ್ಪಷ್ಟ ನಾವು ಎಚ್ಚರವಾಗಿರುವಾಗ ಮತ್ತೊಬ್ಬರು ನಿದ್ರಿಸುತ್ತಿರುವುದನ್ನು ನೋಡಿ ನಮ್ಮ ನಿದ್ರೆಯಲ್ಲಿಯೂ ನಾವು ಅರಿಯದಂತೆ ನಮ್ಮಲ್ಲಿ ವ್ಯಾಪಾರಗಳು ನಡೆಯುತ್ತಲೇ ಇರುತ್ತವೆ ಅಂತೇಳಿ ಊಹಿಸಬಹುದು ನಿಜ ಹೇಗೆ ಶರೀರ ಉಸಿರಾಡ್ತಾ ಇರ್ತದೆ ಹೃದಯ ಬಡಿತಾ ಇರ್ತದೆ ರಕ್ತ ಪ್ರಚಲನೆ ನಡೀತಾ ಇರ್ತದೆ ಶರೀರದ ಎಲ್ಲ ಚಟುವಟಿಕೆಗಳು ನಡೀತಾ ಇರ್ತದೆ ಆದರೆ ಎಚ್ಚರದಲ್ಲಿ ಇರುವುದಿಲ್ಲ ಗಾಢ ನಿದ್ದೆಯಲ್ಲಿ ಮನುಷ್ಯ ಇದನ್ನು ನಾವು ಇನ್ನೊಬ್ಬರು ನಿದ್ದೆ ಮಾಡಿರುವಾಗ ನೋಡಿ ತಿಳ್ಕೊಳ್ಬೋದು ಆದರೆ ಎಚ್ಚರದಲ್ಲಿ ನಮಗೆ ನಿದ್ರೆಯೂ ಅರ್ಥವಾಗುವುದಿಲ್ಲ ಎಚ್ಚರದಲ್ಲಿರುವಾಗ ನಿದ್ರೆಯಲ್ಲಿ ಏನಾಗ್ತದೆ ಅಂತ ನಮಗೆ ಅರ್ಥ ಆಗುವುದಿಲ್ಲ ಇನ್ನೊಬ್ಬರ ನಿದ್ದೆಯನ್ನು ನೋಡಬೇಕಷ್ಟು ನಾವು ಊಹೆ ಆಗ್ತದೆ ಅಷ್ಟೇ ನಾನು ನಿದ್ರಿಸಿರುವಾಗ ಅವರ ಹಾಗೆ ಇರಬಹುದು ನಾನು ಕೂಡ ಅಂಥೇಳಿ ಇನ್ನೊಬ್ಬರ ಹಾಗೆ ನೇರವಾಗಿ ಅನುಭವವಾಗುವ ನಮ್ಮ ನಿದ್ರೆಯಲ್ಲಿ ಯಾವ ಪ್ರಾಣವ್ಯಾಪಾರದ ಸುಳಿವು ಕೂಡ ಕಂಡುಬರುವುದಿಲ್ಲ ಊಹೆಗಿಂತ ಅನುಭವವೇ ತತ್ವನಿರ್ಣಯಕ್ಕೆ ಹೆಚ್ಚು ಬಲವಾದ ಸಾಧನವಾಗಿರುವುದರಿಂದ ನಮ್ಮ ಸ್ವರೂಪಕ್ಕೆ ಪ್ರಾಣದ ಅಥವಾ ಅದಕ್ಕೆ ಆಶ್ರಯವಾಗಿರುವ ಅಂತಃಕರಣ ಸಂಬಂಧವು ಎಳ್ಳಷ್ಟೂ ಇಲ್ಲ ಅಂಥೇಳಿ ಸರಿಯಾದಂಥ ಅಭಿಪ್ರಾಯ ಆಗಿರ್ತದೆ ಅಂದರೆ ಅಂತೂ ಪ್ರಾಣಶಕ್ತಿಗಳು ಅನೇಕವಾಗಿರುವುದರಿಂದಲೂ ಮಾರ್ಪಾಡನ್ನು ಹೊಂದುತ್ತಿರುವುದರಿಂದಲೂ ನಮಗೆ ವಿಷಯವಾಗಿ ಅರಿಯಲ್ಪಡುವ ಪಡುವುದರಿಂದಲೂ ಪ್ರಾಣವನ್ನು ನಾವು ತಿಳಿತೇವೆ ವಿಷಯವಾಗಿ ಹಾಗಾಗಿ ನಾವು ಪ್ರಾಣ ಅಲ್ಲ ಅಂಥೇಳಿ ನಾನು ಆತ್ಮ ಅಂಥೇಳಿ ತಿಳಿಯುವವ ಯಾರು ಆತ್ಮನೇ ಎಲ್ಲದಕ್ಕೂ ಮೂಲ ಮೂಲಭೋಕ್ತೃ ಯಾರು ಪರಮಾತ್ಮ ಅಂತೇಳಿ ಹೇಳ್ತೇವೆ ಪರಮಾತ್ಮನ ಎಲ್ಲವನ್ನು ಮಾಡುವಂಥದ್ದು ಮಾಡಿಸುವಂಥದ್ದು ಅದೇ ಆತ್ಮ ಅದಕ್ಕಿಂತ ಹಿಂದೆ ಇನ್ನೊಂದಿಲ್ಲ ಹಾಗಾಗಿ ಪ್ರಾಣ ಎನ್ನತಕ್ಕಂಥದ್ದು ಕೂಡ ಯಾವುದರ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತದೆ ಆತ್ಮ ಎನ್ನತಕ್ಕಂತಹ ರಂಗಸ್ಥಳದಲ್ಲಿ ಕುಣಿತಾ ಇರತಕ್ಕಂತಹ ಯಾವುದು ಪಾತ್ರಧಾರಿ ಇದ್ದಾನೆ ಅದೇ ರೀತಿಯಲ್ಲಿ ಪ್ರಾಣ ಕೂಡ ಯಾವಾಗ ಈ ಶರೀರ ಏನತಕ್ಕಂತಹದ್ದು ಸೃಷ್ಟಿಯಾಗ್ತದೋ ಆವಾಗ ಅದು ರಂಗಸ್ಥಳವಾಗ್ತದೆ ಅದರಲ್ಲಿ ಪ್ರಾಣ ಇತ್ಯಾದಿಗಳು ಆವೇಶಗೊಂಡಾಗ ಅದರಲ್ಲಿರುವ ಎಲ್ಲೆಡೆ ವ್ಯಾಪ್ತವಾಗಿರುವಂತಹ ಶರೀರದಲ್ಲಿ ಮಾತ್ರ ಅಲ್ಲ ಎಲ್ಲೆಡೆಯಲ್ಲೂ ವ್ಯಾಪ್ತವಾಗಿರುವಂತಹ ಈ ಆತ್ಮತತ್ವ ಯಾವುದಿದೆ ಅದರೊಂದಿಗೆ ಈ ಶರೀರಾದಿಗಳ ವಿಶೇಷ ಸಂರಚನೆಯಿಂದಾಗಿ ಅಲ್ಲಿ ಪ್ರಾಣಾದಿಗಳು ಆವೇಶಗೊಂಡಾಗ ಈ ಆತ್ಮತತ್ವದ ಬೆಳಕಿನಿಂದ ಅವುಗಳು ಪ್ರಕಾಶಿಸ್ತವೆ ಈಗ ಬಲ್ಬು ಇದ್ದರೆ ಮಾತ್ರ ವಿದ್ಯುತ್ತು ಕಾಣಿಸ್ತದೆ ನಮಗೆ ಹಾಗಂತೇಳಿ ಕರೆಂಟ್ ಇಲ್ಲ ಅಂತ ಹೇಳಿಕಾಗೋದಿಲ್ಲ ಬಲ್ಬು ಸರಿ ಇಲ್ಲ ಬೇರೆ ಸರಿಯಾದ ಬಲ್ಬ್ ಹಾಕಬೇಕು ಹಾಗೆಯೇ ಶರೀರ ಸರಿ ಕೂಡಲೇ ಅನಾರೋಗ್ಯ ಪೀಡಿತವಾಗಿ ಇದಾಗಿ ಅಲ್ಲಿ ಮರು ಮೃತವಾಗಿದ್ದಲ್ಲಿ ಅಲ್ಲಿ ನಾವು ಆತ್ಮ ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ ಕರೆಂಟ್ ಇದೆ ಕರೆಂಟ್ ಇದ್ದರೂ ಕೂಡ ಬಲ್ಬ್ ಸರಿಯಿಲ್ಲ ಹಾಗೆ ಶರೀರ ಮೃತವಾಗಿದೆ ಆದರೆ ಇನ್ನೊಂದು ಸರಿಯಾದ ಶರೀರ ಅಂದರೆ ಇದು ಬೇರೆ ಹಾಕಿದರೆ ಅದು ಉರಿತದೆ ಹಾಗೆಯೇ ಅಲ್ಲಿ ಆ ಉಪಕರಣಗಳು ಅಂತಃಕರಣಗಳು ಇವು ಬಹಿಕರಣಗಳು ಇವುಗಳು ಸರಿಯಾಗಿರ್ತಕ್ಕಂಥ ಶರೀರ ಇದ್ದಾಗ ಆತ್ಮನ ಅಸ್ತಿತ್ವದ ಅರಿವಾಗ್ತದೆ ಹಾಗಾಗಿ ಈ ಪ್ರಾಣಶಕ್ತಿಗೂ ಹಿಂದಿನದ್ದು ಆತ್ಮ ಹಾಗೇ ಗಾಢ ನಿದ್ರೆಯಲ್ಲಿ ಅತ್ಯಂತವಾಗಿ ಇಲ್ಲವಾಗ್ತದೆ ಯಾವುದು ನಮಗೆ ವಿಷಯವಾಗಿ ಅರಿಯಲ್ಪಡುವ ಪಡುವುದರಿಂದಲೂ ಕೂಡ ಇದು ಆ ಪ್ರಾಣ ಏನತಕ್ಕಂಥದ್ದು ಗಾಢ ನಿದ್ರೆಯಲ್ಲಿ ನಮಗೆ ಯಾವುದು ಗೊತ್ತಾಗೋದಿಲ್ಲ ಹಾಗಾಗಿ ಅದು ನಮಗಿಂತಲೂ ಬೇರೆಯಾದ ಜಡಸ್ವರೂಪವೇ ಇನ್ನೊಬ್ರಿಗೆ ಗೊತ್ತಾಗ್ತದೆ ಅಷ್ಟೇ ಅವನಿಗೆ ಪ್ರಾಣ ಇದೆ ಅಂತೇಳಿ ಅವನು ಉಸಿರಾಡ್ತಿದ್ದಾನೆ ಅವನು ಅವನ ಹೃದಯ ಬಡಿತ ಆಗ್ತಾಯಿದೆ ಅಂತೇಳಿ ಹೊರತು ನಮಗೆ ನ ಗೊತ್ತಾಗೋದಿಲ್ಲ ನಾವು ನಿದ್ದೆಯಲ್ಲಿರುವಾಗ ಆದರೂ ಕೂಡ ನಾವು ಎಚ್ಚರಗೊಂಡಾಗ ಏನು ಹೇಳ್ತೇವೆ ನಾನು ನಿದ್ದೆ ಮಾಡಿದ್ದೆ ಗಾಢ ನಿದ್ದೆ ನಿದ್ದೆ ಮಾಡಿದ್ದರಲ್ಲಿ ಎಚ್ಚರವೇ ಆಗಲಿಲ್ಲ ಮಧ್ಯದಲ್ಲಿ ಆದರೂ ನಾನು ನಿದ್ದೆ ಮಾಡಿದ್ದೆ ಅಂತ ಹೇಳ್ತೇವೆ ಆ ನಾನು ಏನತಕ್ಕಂಥದ್ದೇ ನಮ್ಮ ಮೂಲ ಸ್ವರೂಪ ಅದೇ ಆತ್ಮ ಅದು ನಿದ್ದೆಯಲ್ಲಿಯೂ ಇತ್ತು ಪ್ರಾಣ ಇರಲಿಲ್ಲವಾ ಪ್ರಾಣವಿತ್ತು ಇತ್ತು ಆದರೆ ಯಾವುದರ ಹಿನ್ನೆಲೆಯಲ್ಲಿ ಅದು ಕೆಲಸ ಮಾಡುವಂಥದ್ದು ನಾನು ಎನ್ನತಕ್ಕಂಥದ್ರೆ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತದೆ ಪ್ರಾಣದ ಅರಿವು ನಮಗಿರಲಿಲ್ಲ ನಾವು ಗಾರ್ಡನ್ ಇದ್ರೆಯಲ್ಲಿ ಇದ್ದಾಗ ನಾನು ಜೀವಂತ ಇದ್ನೋ ಸತ್ತನೋ ಅಂತ ನಮಗೆ ಗೊತ್ತಾಗೋದಿಲ್ಲ ನಾವು ನಿದ್ದೆಯಲ್ಲಿದ್ದಾಗ ಗಾರ್ಡನ್ ನಿದ್ದೆಯಲ್ಲಿ ಎಚ್ಚರವಾದಾಗ ನನಗೆ ಗೊತ್ತಾಗ್ತದೆ ಓ ನಾನು ನಿದ್ದೆ ಮಾಡಿದ್ದೆ ಅಂಥೇಳಿ ಅಲ್ಲಿ ಹೇಳೋದು ಯಾವುದು ನಾನು ನಿದ್ದೆ ಮಾಡಿದ್ದೆ ಅಂಥೇಳಿ ಹೇಳುವಂಥದ್ದು ಆ ನಾನು ಎನ್ನತಕ್ಕಂಥದ್ದೇ ಆತ್ಮ ಚೇತನ ಅದು ನಮ್ಮ ಮೂಲ ಸ್ವರೂಪ ಅವನ್ನು ಅರಿಯುವಂತಹ ಅಂದರೆ ಈ ಪ್ರಾಣಗಳನ್ನು ಅರಿಯುವಂತಹ ಚೇತನ ಯಾವುದಿದೆ ಅದು ನಮ್ಮ ಸ್ವರೂಪ ಹಾಗಾಗಿ ಪ್ರಾಣಗಳನ್ನು ಅರಿಯುವ ಚೇತನವಾಗಿರ್ತಕ್ಕಂತಹ ನಮ್ಮ ಸ್ವರೂಪವು ಪ್ರಾಣಗಳಿಗಿಂತಲೂ ಬೇರೆ ಅಂತೇಳಿ ಹೇಳುವಂಥದ್ದು ಸಿದ್ಧವಾಯಿತು ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ನಾನು ಹೆಂಡತಿ ಮಕ್ಕಳು ಹೊಲ ಹಣ ಮುಂತಾದವುಗಳಿಗೆ ದೂರವಾಗಿರುವವನು ಅಂಥೇಳಿ ಈ ಶ್ಲೋಕದ ಇನ್ನೊಂದು ಭಾಗ ಅರ್ಥ ಹೇಳ್ತಾರೆ ಅದಕ್ಕೆ ಈ ರೀತಿಯಲ್ಲಿ ದೇಹೇಂದ್ರಿಯಗಳಾಗಲಿ ಮನಸ್ಸು ಅಹಂಕಾರ ಬುದ್ಧಿಗಳಾಗಲಿ ಪ್ರಾಣಗಳಾಗಲಿ ನಮ್ಮ ಸ್ವರೂಪ ಅಲ್ಲ ಅಂತೇಳಿ ಅನುಭವದ ಆಧಾರದ ಮೇಲೆ ಮಾಡಿದ ವಿಚಾರದಿಂದ ಸ್ಪಷ್ಟವಾಯಿತು ಅಷ್ಟೆ ಈಗ ಹೆಂಡಿರುವ ಮಕ್ಕಳು ಮುಂತಾದ ಮಮತೆಗೆ ಕಾರಣವಾಗಿರುವ ವಸ್ತುಗಳು ನಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟಿರುವುದಿಲ್ಲವೆಂದೂ ತಾನೇ ಇದರಿಂದ ಹೊರಡುತ್ತದೆ ಯಾಕಂದರೆ ಅನಾತ್ಮವಾದ ದೇಹೇಂದ್ರಿಯಾದಿಗಳಲ್ಲಿ ನಾನೆಂಬ ಭಾವನೆ ಇರುವವರೆಗೆ ಹೆಂಡಿರು ಮಕ್ಕಳು ಹೊಲ ಮನೆ ಹಣ ಕಾಸು ಇವುಗಳು ನಮ್ಮವು ಎಂಬ ಭಾವನೆ ಗಟ್ಟಿಯಾಗಿರ್ತದೆ ಈ ದೇಹಾತ್ಮ ಬುದ್ಧಿಯುಳ್ಳಂತಹ ವಿವೇಕಿಗಳು ದೇಹವೇ ಆತ್ಮ ಎನ್ನತಕ್ಕಂತಹ ಬುದ್ಧಿ ಇರತಕ್ಕಂತಹ ಅವಿವೇಕಿಗಳು ವಿವೇಕಿಗಳಲ್ಲ ಅವರು ಈ ದೇಹವೇ ಆತ್ಮ ಈ ದೇಹವೇ ನಾನು ಎನ್ನತಕ್ಕಂಥ ಬುದ್ಧಿ ಇದ್ ಅವಿವೇಕಿಗಳು ಕೆಲವರು ಈ ದಾರಾಪತ್ಯಾದಿಗಳೇ ಅಂದರೆ ಪತ್ನಿ ಮಕ್ಕಳು ಮುಂತಾದ ಇವುಗಳೆ ತಾವು ಎಂದು ಭಾವಿಸುವಷ್ಟು ಅಭಿಮಾನವನ್ನು ತೋರ್ಪಡಿಸಿಕೊಳ್ತಾರೆ ಅಂತವರು ತಮ್ಮ ಹಿಂಡಿರು ಮಕ್ಕಳಿಗೆ ಸುಖವಾಗಿದ್ದರೆ ತಮಗೆ ಸುಖವಾದಂತೆಯೂ ಅವರಿಗೆ ದುಃಖವಾದರೆ ತಮಗೆ ದುಃಖವಾದಂತೆಯೂ ಭಾವಿಸ್ತಾರೆ ಹೊಲ ಮನೆ ಹಣ ಕಾಸು ಮುಂತಾದವು ರಾಶಿಯಾದರೆ ಅಂದರೆ ತುಂಬ ತುಂಬಿಕೊಂಡರೆ ಇನ್ನೂ ಗರಿಗಟ್ಟಿಕೊಂಡೇನು ನನಗೇನು ಯೋಚನೆ ಇಲ್ಲ ಇನ್ನೂ ನಾನು ಉದ್ಧಾರ ಅದೆ ಬೇಕಷ್ಟ ನನಗೆ ಸಂಪತ್ತು ಅಂತೇಳಿ ಹೇಳ್ತಾರೆ ಅವು ನಾಶವಾದರೆ ಅಯ್ಯೋ ನಾನು ಹಾಳಾದೆ ಅಂತೇಳಿ ಹೇಳ್ತಾರೆ ಆದರೆ ದೇಹಾತ್ಮ ಬುದ್ಧಿಯು ದೇಹವೇ ಆತ್ಮ ಎನ್ನತಕ್ಕಂಥ ಬುದ್ಧಿಯು ತಪ್ಪು ತಿಳುವಳಿಕೆ ದೇಹ ಪ್ರಾಣ ಮನಸ್ಸು ಬುದ್ಧಿ ಅಹಂಕಾರ ಇವು ಯಾವೂ ನಮ್ಮ ಸ್ವರೂಪಕ್ಕೆ ನಿಜವಾಗಿ ಸಂಬಂಧಪಟ್ಟಿಲ್ಲವೆಂದು ಇದುವರೆಗೆ ತಿಳಿಸಿರ್ತಕ್ಕಂಥ ವಿಚಾರ ಕ್ರಮದಿಂದ ಯಾರು ಗೊತ್ತುಪಡಿಸಿಕೊಂಡಿದ್ದಾರೋ ಅಂಥವರಿಗೆ ದೇಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಹೆಂಡಿರು ಮಕ್ಕಳು ಮುಂತಾದರ ಸಂಬಂಧ ಎಷ್ಟು ದೂರವಾಯಿತು ಈ ಹೆಂಡಿರು ಮಕ್ಕಳು ಮುಂತಾದವುಗಳು ನಮಗೆ ಸಂಬಂಧಪಟ್ಟಿರುವಂತೆ ತೋರುವುದು ನಿಜ ಆದರೆ ಸ್ವಪ್ನದಲ್ಲಿಯೂ ನಮಗೆ ಹೀಗೆಯೇ ತೋರುವುದಿಲ್ಲವೆ ಸ್ವಪ್ನದಲ್ಲಿ ಕಾಣುವ ಹೆಂಡಿರು ಮಕ್ಕಳು ಮುಂತಾದವು ಆ ಕಾಲಕ್ಕೆ ನಮ್ಮವೆಂದೇ ತೋರುತ್ತಿದ್ದರೂ ಅವು ನಿಜವಾಗಿ ನಮಗೆ ಸಂಬಂಧಪಟ್ಟಗಳಾಗಿರುವುದಿಲ್ಲವೆಂದು ನಾವು ನಿಶ್ಚಯಿಸಿರುವುದಿಲ್ಲವೆ ಇದರಂತೆಯೇ ಇಲ್ಲಿ ತೋರುವ ಸಂಬಂಧವೂ ಬರೀಯ ತೋರಿಕೆ ಇದು ನಿಜವಲ್ಲ ಅಂಥೇಳಿ ನಿಶ್ಚಯಿಸಬೇಕು ಕನಸಿನಲ್ಲಿ ತೋರಿದ್ದು ಎಚ್ಚರದಲ್ಲಿ ಸುಳ್ಳಾಗುವಂತೆಯೇ ಎಚ್ಚರದಲ್ಲಿ ತೋರಿದ್ದು ಕನಸಿನಲ್ಲಿ ಸುಳ್ಳಾಗ್ತದೆ ಹಾಗಾಗಿ ಎಚ್ಚರ ಮತ್ತು ಕನಸು ಈ ಎರಡೂ ಅವಸ್ತುಗಳಲ್ಲಿರ್ತಕ್ಕಂಥ ಅದು ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವೆಲ್ಲವೂ ದೇಹಕ್ಕೆ ಸಂಬಂಧಪಟ್ಟದ್ದೇ ಹೊರತು ಆತ್ಮನಿಗಲ್ಲ ನಾನು ಸಾಕ್ಷಿಯು ನಿತ್ಯನೂ ಪ್ರತ್ಯೇಕ ನಾನು ಮಾತ್ರ ಅಲ್ಲ ಹೆಂಡತಿ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಸಾಕ್ಷಿ ನಿತ್ಯ ಪ್ರತ್ಯೇಕ ಸ್ವರೂಪ ಹಾಗಾಗಿ ಅವರು ನಾವೆಲ್ಲ ಒಂದೇ ಎನ್ನತಕ್ಕಂಥದ್ದು ಆ ದೃಷ್ಟಿಯಲ್ಲಿ ಸರಿಯೇ ಹೊರತು ದೇಹ ದೃಷ್ಟಿಯಲ್ಲಿ ಅಲ್ಲ ಈಗ ಇನ್ನೊಂದು ಪ್ರಶ್ನೆ ಹುಟ್ಟುತ್ತದೆ ನಾನು ಸಾಕ್ಷಿಯು ನಾನು ನಿತ್ಯನು ಪ್ರತ್ಯೇಕ ಆತ್ಮನು ಅಂತೇಳಿ ಹೇಗೆ ಹೇಳುವಂಥದ್ದು ನಾನು ನಾನು ಅಂಥೇಳಿ ನಾವು ವ್ಯವಹರಿಸ್ತಾ ಇರತಕ್ಕಂಥ ದೇಹವೇ ಮುಂತಾದವುಗಳಲ್ಲಿ ಯಾವುದೊಂದೂ ನಾವಲ್ಲ ಆದರೆ ನಾನು ಎಂಬ ಅಹಂಕಾರವೂ ನಾವಲ್ಲ ಅಂಥೇಳಿ ಆದರೆ ಇವೆಲ್ಲವನ್ನೂ ಬಿಟ್ಟ ನಮ್ಮ ಸ್ವರೂಪ ಯಾವುದು ಅದು ಇದೇನು ನಿಶ್ಚಯಿಸುವಂಥದ್ದಾದರೂ ಹೇಗೆ ಈ ಪ್ರಶ್ನೆಯನ್ನು ಕೇಳುವವರು ಹೊರಗಿನ ಅನಾತ್ಮದ ಕಡೆಗೆ ಬಲವಾದ ದೃಷ್ಟಿಯನ್ನು ಇಟ್ಟಿದ್ದಾರೆ ಅಂತೇಳಿ ಹೇಳಬೇಕಾಗಿದೆ ಯಾಕಂದರೆ ದೇಹ ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿ ಅಹಂಕಾರ ಇವೆಲ್ಲವುಗಳು ವಿಷಯಗಳು ಅರಿಯಲ್ಪಡತಕ್ಕವುಗಳು ಇಂದ್ರಿಯಗಳಿಗೆ ಇವನ್ನ ಅರಿಯುವ ನಮ್ಮ ಸ್ವರೂಪ ಇವುಗಳಿಗಿಂತ ಬೇರೆ ಜ್ಞೇಯ ಅಂತಲೇ ಹೇಳ್ತಾರೆ ಅರಿಯಲ್ಪಡತಕ್ಕವುಗಳು ಜ್ಞಾನ ಅಂದ್ರೇನು ಅರಿವು ತಿಳುವಳಿಕೆ ಜ್ಞಾತ ಅಂದರೆ ಯಾರು ಇದನ್ನೆಲ್ಲ ತಿಳಿಯುವವನು ಯಾರು ಅವನು ಅವನೇ ಆತ್ಮ ಇದರ ಬಗ್ಗೆ ಎಲ್ಲ ಜ್ಞಾನ ಇರತಕ್ಕಂಥವು ಸರ್ವಜ್ಞ ಸರ್ವಶಕ್ತ ನಿತ್ಯ ಅವನೇ ಸಾಕ್ಷಿ ಸರ್ವಸಾಕ್ಷಿ ಅವನೇ ಆತ್ಮ ಹಾಗಾಗಿ ಅವುಗಳೆಲ್ಲ ವಿಷಯಗಳು ಇವನ್ನ ಅರಿಯುವಂತಹ ನಮ್ಮ ಸ್ವರೂಪವು ಇವುಗಳಿಗಿಂತ ಬೇರೆ ಅಂತ ಹೇಳಿ ಮತ್ತೆ ಮತ್ತೆ ನಾವು ಹೇಳ್ತಾ ಇದ್ದೇವೆ ಹೀಗಿರುವಲ್ಲಿ ಅರಿಯಲ್ಪಡುವ ದೇಹಾದಿಗಳು ಯಾವುದೂ ನಾನು ಅಲ್ಲವೆಂದ ಮಾತ್ರದಿಂದ ಅರಿಯುವ ನಾನೇ ಇಲ್ಲವೆಂದು ಹೇಗೆ ಸಿದ್ಧವಾದೀತು ಅರಿಯುವಂಥವಾ ನಾನೇ ಇಲ್ಲ ಅಂಥೇಳಿ ಆದರೆ ಈ ದೇಹೇಂದ್ರಿಯ ಅದುಗಳನ್ನು ಅರಿಯುವವ ಯಾರು ನಾನು ಎನ್ನತಕ್ಕಂಥದ್ದು ಇಲ್ಲದಿದ್ದರೆ ಅದಕ್ಕೆ ಒಂದು ಆಕ್ಷೇಪ ಹೇಳ್ತಾರೆ ದೇಹೇಂದ್ರಿಯಗಳಲ್ಲಿ ಅರಿವು ಇಲ್ಲವೆಂದು ಒಪ್ಪಿಕೊಂಡರೂ ಅಂದರೆ ಅವುಗಳದ್ದೇ ಆದ ಅರಿವಿಲ್ಲ ಹೇಗೆ ಚಂದ್ರನಲ್ಲಿ ಸ್ವಂತ ಬೆಳಕಿಲ್ಲವೋ ಸೂರ್ಯಪ್ರಕಾಶ ಅದರ ಮೇಲೆ ಬಿದ್ದರೆ ಮಾತ್ರ ಚಂದ್ರ ಬೆಳಗ್ತದೆ ಅದೇ ರೀತಿಯಲ್ಲಿ ದೇಹೇಂದ್ರಿಯಗಳಲ್ಲಿ ಸ್ವಂತ ಅರಿವು ಇಲ್ಲ ಅದರಲ್ಲಿ ಆ ಚೈತನ್ಯ ಆತ್ಮಶಕ್ತಿ ಇದ್ದರೆ ಅಂದರೆ ಆತ್ಮದ ಪ್ರಚೋದನೆಯಿಂದ ನಡೀತದೆ ಅಂತೇಳಿ ದೇಹೇಂದ್ರಗಳಲ್ಲಿ ಅರಿವು ಇಲ್ಲವೆಂದು ಒಪ್ಪಿಕೊಂಡರೂ ಅಂತಃಕರಣದಲ್ಲಿ ಅರಿವು ಇರುವುದೆಂಬುದನ್ನು ನಾವೆಲ್ಲರೂ ಒಪ್ಪಲೇಬೇಕು ಅಲ್ವಾ ಅಂತಃಕರಣದಲ್ಲಿ ಅರಿವು ಇದೆ ಪ್ರಜ್ಞೆ ಬುದ್ಧಿ ಮನಸ್ಸು ಇದಲ್ಲೆಲ್ಲ ಅರಿವು ಏನಂತಕ್ಕಂಥದ್ದು ಇದೆ ಜ್ಞಾನ ಯಾಕಂದರೆ ಅಂತಃಕರಣವನ್ನು ಉಪಯೋಗಿಸದೆ ನಮಗೆ ಯಾವಾಗಲೂ ಅರಿವು ಇಲ್ಲ ಮನಸ್ಸು ಉಪಯೋಗಿಸದಿದ್ದರೆ ಬುದ್ಧಿಯನ್ನು ಉಪಯೋಗಿಸಿದರೆ ನಮಗೆ ಏನಾದರೂ ತಿಳುವಳಿಕೆ ಬರ್ತದ ಇಲ್ಲ ಹೀಗಿರುವುದರಿಂದ ನಮಗೆ ಅರಿವಿಗೆ ಆಶ್ರಯವಾಗಿರುವ ನಾನು ಎಂಬ ಅಹಂಕಾರವನ್ನು ಕೈಬಿಟ್ಟು ಅದಕ್ಕಿಂತ ಬೇರೊಂದು ಸ್ವರೂಪವಿರುವುದೆಂದು ಹೇಳಿದರೆ ಅದರ ಇರುವನ್ನು ಗೊತ್ತುಪಡಿಸ್ತಕ್ಕಂಥದ್ದು ಹೇಗೆ ಇದರಲ್ಲಿ ಅರಿವು ಇದೆ ಎಂಬುದನ್ನು ಗೊತ್ತುಪಡಿಸುವುದಾದರೂ ಹೇಗೆ ಈಗ ಬೇರೊಂದು ಸ್ವರೂಪ ಆತ್ಮ ಎನ್ನತಕ್ಕಂಥದ್ದು ಇದೆ ಅದರಲ್ಲಿ ಅರಿವು ಅಂದರೆ ಜ್ಞಾನ ಅದರಲ್ಲಿ ಇದೆ ಅದು ಚಿತ್ತ ಸ್ವರೂಪ ಚಿತ್ತ ಅಂದರೆ ಜ್ಞಾನ ಸತ್ ಸ್ವರೂಪ ಅಂದರೆ ನಿತ್ಯವಾದ್ದು ಇರೋ ಇರುವಂತಹದ್ದು ಆನಂದ ಸ್ವರೂಪ ಯಾವುದು ಸತ್ ಚಿತ ಆನಂದ ಸಚ್ಚಿದ ಆನಂದ ಸ್ವರೂಪವಾದ ಆತ್ಮ ಅಂತೇಳಿ ಗೊತ್ತುಪಡಿಸುವುದು ಹೇಗೆ ಅದಕ್ಕೆ ಜ್ಞಾನ ಇದೆ ಅಂತೇಳಿ ಚಿತ ಅಂದರೆ ಜ್ಞಾನ ನಾನು ಎಂಬಂತಹ ಅಹಂಕಾರವು ತನ್ನಿದ್ರೆಯಲ್ಲಿ ಇರುವುದಿಲ್ಲವೆಂದು ನೀವು ಹೇಳಿರುವುದು ನಿಜ ಪ್ರಶ್ನೆ ಕೇಳ್ತಾ ಇದ್ದಾರೆ ಗಾಢ ನಿದ್ರೆಯಲ್ಲಿ ನಾನು ಎಂಬಂತಹ ಅಹಂಭಾವವು ಇರುವುದಿಲ್ಲ ನಿದ್ದೆಯಲ್ಲಿ ಏನೂ ಗೊತ್ತಾಗೋದಿಲ್ಲ ಎಚ್ಚರಾದ ಮೇಲೆ ಗೊತ್ತಾಗೋದು ನಾನು ಅಂಥೇಳಿ ಆದರೆ ಆಗ ನಮಗೆ ಅರಿವು ಕೂಡ ಇರುವುದಿಲ್ಲ ಅಲ್ಲ ಆ ಅನುಭವದಿಂದಲೂ ಅಂತಃಕರಣಕ್ಕಿಂತ ಹೆಚ್ಚಿನ ತತ್ವ ಯಾವುದೂ ನಮಗೆ ಗೋಚರವಾದಂಥ ಆಗುವುದಿಲ್ಲವಲ್ಲ ಹಾಗಾಗಿ ಬೇರೆ ಏನೂ ಇಲ್ಲ ಅಂದರೆ ನಾವು ತಿಳಿಬೋದಲ್ಲ ಗಾರ್ಡನ್ ನಿದ್ರೆಯಲ್ಲಿ ಏನೂ ಗೊತ್ತಾಗೋದಿಲ್ಲ ಹಾಗಾಗಿ ಮನಸ್ಸು ಇಂದಿರಗಳು ಬುದ್ಧಿ ಅಹಂ ಇವಿಷ್ಟನ್ನು ಬಿಟ್ಟು ಅದರ ಹಿಂದೆ ಇನ್ನೊಂದು ಇದೆ ಅಂತೇಳಿ ಯಾಕೆ ತಿಳಿಬೇಕು ನಾವು ಯಾಕಂದರೆ ಗಾರ್ಡನ್ ನಿದ್ದೆಯಲ್ಲಿ ಏನೂ ಗೊತ್ತಾಗೋದಿಲ್ಲ ನಾನು ಅಂತಲೂ ಗೊತ್ತಾಗೋದಿಲ್ಲ ಹಾಗಾಗಿ ಅದರ ಹಿಂದೆ ಇನ್ನೂನೂ ಇಲ್ಲ ಅಂತಲ್ಲಿ ನಾವು ಗ್ರಹಿಸ್ಬೋದಲ್ಲ ಅಂಥೇಳಿ ಪ್ರಶ್ನೆ ಮಾಡ್ತಾರೆ ಹಾಗ ಅದಕ್ಕೆ ಸಮಾಧಾನ ಹೇಳ್ತಾರೆ ಸ್ವಾಮೀಜಿಯವರು ಅಂತಃಕರಣದಲ್ಲಿ ಅರಿವು ಇರುವುದೆಂಬುದು ನಮಗೆ ತೋರುವಂಥದ್ದು ನಿಜ ಆದರೆ ಅಂತಃಕರಣವನ್ನು ನಾವು ಅರಿಯುತ್ತೇವೆ ನನ್ನ ಮನಸ್ಸು ಹೀಗಿದೆ ನನ್ನ ಮನಸ್ಸು ಯಾವಾಗಲೂ ಕೆಟ್ಟ ಯೋಚನೆಗಳನ್ನು ಮಾಡ್ತಾ ಇರ್ತದೆ ಅಂಥೇಳಿ ಯಾರು ತಿಳಿಯುವಂಥದ್ದು ಮನಸು ಮನಸ್ಸು ತಿಳಿಯಲಿಕ್ಕಾಗುವುದಿಲ್ಲ ಅದಕ್ಕಿಂತಲೂ ಹಿಂದೆ ಇನ್ನೊಂದಿದೆ ಅಂತಃಕರಣದಲ್ಲಿ ಅರಿವು ಇದೆ ಎಂಬುದು ನಮ್ಗೊತ್ತು ಆದರೆ ಅಂತಃಕರಣವನ್ನು ನಾವು ತಿಳಿಯುತ್ತೇವೆ ಅದು ಹೀಗೆ ಅದು ಹಾಗೆ ನನ್ನ ಬುದ್ಧಿ ಇಷ್ಟೇ ನನ್ನ ಮನಸ್ಸು ಹೇಗೆ ಅಂತೇಳಿ ಹೇಳುವಂಥದ್ದು ಯಾರು ಅದನ್ನು ನಮ್ಮ ಅನುಭವಕ್ಕೆ ಗೋಚರವಾಗಿಸಿಕೊಳ್ತೇವೆ ಆದ್ದರಿಂದ ಅಂತಃಕರಣವೂ ವಿಷಯವೇ ಆಯಿತು ಯಾರಿಗೆ ಯಾರು ವಿಷಯ ಅದಾಯಿತು ಅದರ ವಿಷಯೀ ಯಾರು ಅದೇ ಆತ್ಮ ಅದೇ ನಾನು ಅದನ್ನು ಕೂಡ ಅರಿಯುತ್ತಾ ಇರತಕ್ಕಂತಹ ನಮ್ಮ ಸ್ವರೂಪವು ಬೇರೆ ಅಂತೇಳಿ ಸಿದ್ಧವಾಯಿತು ಅಹಂಕಾರವು ವಸ್ತುಗಳನ್ನು ಅರಿಯುವುದರಿಂದ ಅದರಲ್ಲಿಯೇ ಅರಿವು ಇದೆ ಎನ್ನುವುದಾದರೆ ಇಂದ್ರಿಯಗಳು ವಿಷಯಗಳನ್ನು ಅರಿಯುವುದರಿಂದ ಅವುಗಳಲ್ಲಿಯೇ ಅರಿವು ಇರುವುದು ಎಂಬುದನ್ನು ಯಾಕೆ ನಿರ್ಣಯಿಸಬಾರದು ಇಂದ್ರಿಯಗಳು ಅಂತಃಕರಣಕ್ಕೆ ಗೋಚರವಾಗುವುದರಿಂದಲೂ ಅವುಗಳು ಅರಿಯುವಂಥದ್ದು ಅರಿಯದಿರುವಂಥದ್ದು ಇವುಗಳು ಕೂಡ ಅಂತಃಕರಣವನ್ನೇ ಹೊಂದಿಕೊಂಡಿರುವುದರಿಂದಲೋ ಅವುಗಳಲ್ಲಿ ಇರುವ ಅರಿವು ನಿಜವಾಗಿ ಅಂತಃಕರಣದ್ದೇ ಅಂತೇಳಿ ಆದರೆ ಅಂತಃಕರಣವು ನಮ್ಮ ಸ್ವರೂಪಕ್ಕೆ ಗೋಚರವಾಗುವುದರಿಂದಲೂ ಅದು ಅರಿಯುವಂಥದ್ದು ಅರಿಯದೇ ಇರುವಂಥದ್ದು ಇವೆರಡನ್ನೂ ಅರಿಯುವ ನಮ್ಮ ಸ್ವರೂಪವು ಅಂತಃಕರಣಕ್ಕಿಂತಲೂ ಬೇರೆಯದ್ದೇ ಅಂಥೇಳಿ ಆ ಸ್ವರೂಪವನ್ನೇ ಹೊಂದಿಕೊಂಡು ಅರಿಯತಕ್ಕಂತಹ ಅಂತಃಕರಣದಲ್ಲಿರುವಂತಹ ಅರಿವು ನಿಜವಾಗಿ ನಮ್ಮ ಸ್ವರೂಪದ್ದೇ ಅಂತೇಳಿ ಸಿದ್ಧವಾಗ್ತದೆ ಆಗ ಚೈತನ್ಯವೇ ನಮ್ಮ ಸ್ವರೂಪ ಅಂಥೇಳಿ ಏರ್ಪಡ್ತದೆ ಇಂದ್ರಿಯಗಳನ್ನು ಅರಿಯುವಂಥದ್ದು ಅಂತಃಕರಣಗಳು ಈಗ ಕಣ್ಣು ಕಿವಿಮುಗು ನಾಲ್ಕು ಚರ್ಮಗಳನ್ನು ಅಂದರೆ ಅವುಗಳ ಮೂಲಕ ಯಾವುದೇ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು ಯಾವುದು ಮನಸ್ಸು ಬುದ್ಧಿ ಇವುಗಳು ಅವುಗಳ ಅಂತಃಕರಣಗಳು ಮನಸ್ಸು ಚಿತ್ತ ಬುದ್ಧಿ ಅಹಂ ಅಂತೇಳಿ ಅವುಗಳು ಇದನ್ನು ಅರಿಯುವಂಥದ್ದು ಹಾಗಾದರೆ ಇಂದ್ರಿಯಗಳೇ ತಿಳಿಯುವಂಥದ್ದಲ್ಲ ಅಂಥೇಳಿ ಆಯಿತು ಕಣ್ಣೇ ನೋಡೋದಿಲ್ಲ ಅದರ ಹಿಂದೆ ಮನಸ್ಸು ಬುದ್ಧಿ ಹೋದರೆ ಮಾತ್ರ ಕಣ್ಣಿನ ಮೂಲಕ ನಮಗೆ ಕಾಣಿಸ್ತದೆ ಈ ಮನಸ್ಸು ಬುದ್ಧಿಗಳನ್ನು ಅರಿಯುವಂಥದ್ದು ಯಾವುದು ಅದು ಚೈತನ್ಯ ಶಕ್ತಿ ಅದರ ಹಿಂದೆ ಇರತಕ್ಕಂಥ ಚೈತನ್ಯ ಇದ್ದರೆ ಮಾತ್ರ ಮನಸ್ಸು ಕೆಲಸ ಮಾಡ್ತದೆ ಒಂದು ಸತ್ತ ಶವದ ಹಿಂದೆ ಆ ಚೈತನ್ಯ ಶಕ್ತಿ ಇರೋದಿಲ್ಲ ಅದು ಕೆಲಸ ಮಾಡೋದಿಲ್ಲ ಅಂದರೆ ಆತ್ಮವು ಎಲ್ಲೆಡೆ ವ್ಯಾಪ್ತವಾಗಿದ್ದರೂ ಅದಕ್ಕೆ ಶರೀರದೊಂದಿಗೆ ಸಂಪರ್ಕ ಅಂದರೆ ಶರೀರವನ್ನು ಚೇತನವಾಗಿಸಿಡುವಲ್ಲಿ ಅದರ ವ್ಯವಸ್ಥೆಗಳು ಇಲ್ಲ ಅಲ್ಲಿ ಪಂಚಪ್ರಾಣಗಳಿಲ್ಲ ಇತ್ಯಾದಿ ಸಲಕರಣೆಗಳು ಅಲ್ಲಿಲ್ಲ ಹಾಗಾಗಿ ಶರೀರ ಶವದಲ್ಲಿ ಮನಸ್ಸು ಕೆಲಸ ಮಾಡುವುದಿಲ್ಲ ಬುದ್ಧಿ ಕೆಲಸ ಮಾಡೋದಿಲ್ಲ ಹಾಗಾಗಿ ಇವೆಲ್ಲಕ್ಕೂ ಹಿಂದಿನ ಆತ್ಮಶಕ್ತಿ ಅದೇ ನಮ್ಮ ಸ್ವರೂಪ ಅಂಥೇಳಿ ಸಿದ್ಧವಾಗ್ತದೆ ಯಾಕೆ ಈ ಶರೀರ ಎನ್ನತಕ್ಕಂಥದ್ದು ಈ ಜನ್ಮದ್ದು ಹಿಂದಿನ ಜನ್ಮದಲ್ಲಿ ಇನ್ನೊಂದು ಶರೀರ ಇತ್ತು ಅದು ನಾನೇ ಹೇಗೆ ಆಗ್ತೇನೆ ಶರೀರ ಮುಂದಿನ ಜನ್ಮದಲ್ಲಿ ಇನ್ನೊಂದು ಶರೀರ ಬರ್ತದೆ ಆ ಶರೀರವೇ ನಾನು ಅಂತೇಳಿ ಆದರೆ ನಾನು ಎಂಬಂಥದ್ದು ನಿತ್ಯವಲ್ಲ ಅಂಥೇಳಿ ಆಗ್ತದೆ ಅನಿತ್ಯ ಅಂತೇಳಿ ಆಗಿಬಿಡ್ತದೆ ಒಂದೊಂದೊಂದೊಂದು ಶರೀರ ಶರೀರ ಶರೀರ ಬೇರೆ ಬೇರೆ ಆಗ್ತಾಯಿದ್ದರೆ ಶರೀರವೇ ನಾನು ಅಂತೇಳಿ ಆದರೆ ಹುಟ್ಟುದು ಹೇಗೆ ಈಗ ಶರೀರದ ಹಿಂದಿರುವ ಶಕ್ತಿ ನಾನು ಅಂತೇಳಿ ಆದರೆ ಅದು ಹುಟ್ಟುತ್ತದೆ ಅಂದರೆ ಹುಟ್ಟೋದು ಅಂದ್ರೇನು ಆವಿರ್ಭಾವ ಆಗತಕ್ಕಂಥದ್ದು ಬೇರೆ ಬೇರೆ ಶರೀರಗಳಲ್ಲಿ ಆವಿರ್ಭಾವ ಆಗ್ತದೆ ಇಲ್ಲದಿದ್ದರೆ ನಮ್ಮ ಹಿಂದಿನ ಜನ್ಮದ ಶರೀರ ಯಾವುದಿತ್ತೋ ಅದೇ ಪುನ ಹುಟ್ಟಬೇಕಿತ್ತು ಹುಟ್ಟುತ್ತದೆ ಇಲ್ಲ ಯಾಕೆ ಶರೀರ ನಾನಲ್ಲ ಅದರ ಹಿಂದಿರುವ ಆ ಚೈತನ್ಯ ಶಕ್ತಿ ಆತ್ಮ ಅದು ನಾನು ಅದು ಪುನಃ ಪುನಃ ಪುನಃ ಇನ್ನೊಂದು ಶರೀರದಲ್ಲಿ ಬಂದದ್ದು ಬರುವಂಥದ್ದು ಹೀಗೆ ಈ ನಮ್ಮ ಸ್ವರೂಪವಾದ ಚೈತನ್ಯವು ಸಾಕ್ಷಿಯಾಗಿರ್ತದೆ ಅನಾತ್ಮ ಅನಾತ್ಮವೆಲ್ಲವನ್ನೂ ನೇರವಾಗಿ ಅರಿಯ ಅದು ಮನಸ್ಸು ಅಂದರೆ ಮನಸ್ಸು ಬುದ್ಧಿ ಈ ಶಬ್ದಗಳನ್ನು ಸಂಕಲ್ಪಾದಿಗಳನ್ನು ಮಾಡುವ ಮತ್ತು ನಿಶ್ಚಯಿಸುವ ಅಂತಃಕರಣ ವೃತ್ತಿ ಎಂಬಂತಹ ಅಥವಾ ಆ ವೃತ್ತಿಗಳುಳ್ಳ ಅಂತಃಕರಣ ಎಂಬ ಅರ್ಥದಲ್ಲಿಯೇ ಅಲ್ಲದೆ ಅಂತಃಕರಣವೆಂಬ ಅರ್ಥದಲ್ಲಿಯೂ ಉಪಯೋಗಿಸ್ತಾರೆ ಈ ಗ್ರಂಥದಲ್ಲಿ ನಾವು ಮನಸ್ಸು ಎಂಬ ಶಬ್ದವನ್ನು ಅಂತಃಕರಣವೆಂಬ ಅರ್ಥದಲ್ಲಿಯೇ ಬಹಳವಾಗಿ ಪ್ರಯೋಗಿಸ್ತೇವೆ ಅಂತಃಕರಣದ ವೃತ್ತಿ ಅಂತೇಳಿ ಕೂಡ ಹೇಳ್ತಾರೆ ಅದನ್ನು ಮನಸ್ಸನ್ನು ಅಂತಃಕರಣ ಅಂತೇಳಿ ಇಲ್ಲಿ ನಾವು ಉಪಯೋಗಿಸ್ತಾ ಇದ್ದೇವೆ ಯಾಕಂದರೆ ಇಲ್ಲಿ ಮನಸ್ಸಿನ ವೃತ್ತಿಗಳು ಅಂತಃಕರಣದ ವೃತ್ತಿಗಳಂತೂ ತೆಕ್ಕು ಮನಸ್ಸನ್ನು ಅಂತಃಕರಣ ಅಂತೇಳಿ ತಗೊಂಡಿದ್ದೇವೆ ಬುದ್ಧಿಯನ್ನು ಅಂತಃಕರಣ ಅಂತೇಳಿ ಹಾಗೆ ಈ ಮನಸ್ಸು ಇಂದ್ರಿಯ ವಿಷಯಗಳನ್ನು ನೇರವಾಗಿ ಅರಿಯುವುದಿಲ್ಲ ಯಾವುದಾದ್ರೂ ಸಹಾಯ ಇದ್ದೇ ಇದ್ದರೆ ಮಾತ್ರ ಅರಿಯುತ್ತೆ ಉದಾಹರಣೆಗೆ ಮನಸ್ಸಿಗೆ ಒಂದು ಸುಂದರ ಚಿತ್ರವನ್ನು ಅರಿಬೇಕಾದರೆ ಅದಕ್ಕೆ ನೋಟದಿಂದ ನೋಟದ ಇಂದ್ರಿಯ ಯಾವುದು ಕಣ್ಣು ಅದರ ಸಹಾಯ ಬೇಕು ಆ ಇಂದ್ರಿಯಕ್ಕೆ ಕಣ್ಣೆಂಬ ಗೋಳಕವಿರಬೇಕು ಖಾಲಿ ಡೈರೆಕ್ಟ್ ಕಣ್ಣಿಲ್ಲದವನಿಗೆ ಮನಸ್ಸು ತೋರಿಸ್ತದ ಸುಂದರವಾದ ಚಿತ್ರವನ್ನು ಕಿವಿ ಇಲ್ಲದವನಿಗೆ ಕಿವಿ ಕೇಳಿಸಿದವನಿಗೆ ಕಿವುಡನಿಗೆ ಸುಶ್ರಾವ್ಯವಾದ ಸಂಗೀತವನ್ನು ಕೇಳಿಸ್ತದ ಮನಸ್ಸು ಡೈರೆಕ್ಟ್ ಮನಸ್ಸಿಗೆ ಕೇಳಲಿಕ್ಕೆ ಆಗ್ತದ ಇಲ್ಲ ಇನ್ನು ಸಹಾಯ ಬೇಕು ಇಂದ್ರಿಯದ್ದು ಆ ಇಂದ್ರಿಯಕ್ಕೆ ಕಣ್ಣೆಂಬ ಗೋಳಕವಿರಬೇಕು ಕಣ್ಣಿಗೆ ಬೆಳಕಿನ ಸಹಾಯವಿರಬೇಕು ಹೀಗೆ ಅಂದರೆ ಇಂದ್ರಿಯ ಶಕ್ತಿ ಅಂತ ಕಣ್ಣಿನ ನೇತ್ರೇಂದ್ರಿಯ ಶಕ್ತಿ ಅಂತ ಇದೆ ಆ ನೇತ್ರೇಂದ್ರಿಯ ಶಕ್ತಿಗೆ ಕಣ್ಣು ಸರಿಯಾಗಿರಬೇಕಲ್ಲಿ ಕೆಲಸ ಮಾಡಬೇಕಿದ್ರೆ ನೇತ್ರ ಇಂದ್ರಿಯ ಶಕ್ತಿಯು ಆ ಕಣ್ಣು ಸರಿಯಾದ ಕಣ್ಣು ಇದ್ದಾಗ ಕಣ್ಣು ಅದರ ಮೂಲಕ ಕೆಲಸ ಮಾಡಿ ಅದು ಆ ದೃಶ್ಯವನ್ನು ಸೆರೆ ಹಿಡಿಯುತ್ತದೆ ಹೇಗೆ ಸೆರೆ ಆ ಕಣ್ಣಿಗೆ ಕೂಡ ಬೆಳಕಿನ ಸಹಾಯ ಇರಬೇಕು ಕತ್ತಲೆಯಲ್ಲಿ ಅದು ಸೆರೆ ಹಿಡಿಯುವುದಿಲ್ಲ ಹೀಗೆ ಮಿಕ್ಕ ವಿಷಯಗಳೆಲ್ಲವೂ ನಡುವೆ ಯಾವುದಾದ್ರೂ ವ್ಯವಧಾನವನ್ನು ಇಟ್ಟುಕೊಂಡೇ ಅರಿಯುತ್ತವೆ ಒಂದೊಂದು ಅದಕ್ಕೆ ಒಂದೊಂದು ಕರಣಗಳು ಕಾರಣಗಳಿಗೆ ಉಪಕರಣಗಳು ಬೇಕಾಗ್ತದೆ ಆದರೆ ಈ ನಮ್ಮ ಸ್ವರೂಪ ಅಂತಃಕರಣವನ್ನು ಅಥವಾ ಅನಾತ್ಮವೆಲ್ಲವನ್ನು ಅರಿಯುವಂಥದ್ದು ಹೀಗಲ್ಲ ಅದು ಯಾವುದೊಂದು ವ್ಯವಧಾನವು ಮಧ್ಯಸ್ಥ ಯಾವುದು ಮಧ್ಯಸ್ಥಿಕೆ ಇಲ್ಲದೆ ಮಾಧ್ಯಮವಿಲ್ಲದೆ ಯಾವುದೊಂದು ಕಾರಣವನ್ನು ಬಯಸಿದ ನೇರವಾಗಿ ತನ್ನ ವಿಷಯವನ್ನು ಬೆಳಗಿಬಿಡ್ತದೆ ಅದು ಆತ್ಮ ಎನ್ನತಕ್ಕಂಥದ್ದು ಅದಕ್ಕೆ ಇನ್ನೊಂದು ಬೇಕಾಗಿಲ್ಲ ಅಂತ ಹೇಳ್ತಾರೆ ಈ ಕಾರಣದಿಂದ ಅದು ನಿತ್ಯವಾಗಿರ್ತದೆ ನಿತ್ಯವೆಂದರೆ ಕಾಲದ ಕಟ್ಟಿಗೆ ಒಳಪಟ್ಟಿಲ್ಲದೇ ಇರತಕ್ಕಂಥದ್ದು ಕಾಲವೆಂಬುದು ನಮ್ಮ ಎಚ್ಚರದಲ್ಲಿ ನಮ್ಮ ಬುದ್ಧಿಗೆ ಹೊಳೆಯುವಂತಹ ಒಂದಾನೊಂದು ತತ್ವ ಎಚ್ಚರದಲ್ಲಿ ನಮಗೆ ತೋರುವಂಥ ಎಲ್ಲ ವಸ್ತುಗಳು ಕಾಲದಲ್ಲಿಯೇ ತೋರಿ ಬೆಳಕೊಳ್ಳಬೇಕಾಗಿರುವುದರಿಂದ ಅವುಗಳನ್ನು ಕಾಲದ ಕಟ್ಟಳೆಯುಳ್ಳ ಅನಿತ್ಯ ವಸ್ತುಗಳು ಅಂಥೇಳಿ ಪರಿಗಣಿಸಬೇಕಾಗ್ತದೆ ಆದರೆ ಕಾಲ ಸಹಿತವಾದ ಸಮಸ್ತ ಅನಾತ್ಮವನ್ನು ತನ್ನ ಚೈತನ್ಯದಿಂದ ಬೆಳಗುತ್ತಾ ಇರತಕ್ಕಂತಹ ನಮ್ಮ ಸ್ವರೂಪಕ್ಕೆ ಕಾಲವು ಯಾವ ಕಟ್ಟನ್ನು ಕಟ್ಟಡೆಯನ್ನು ಏರ್ಪಡಿಸಲಾರದು ಆದ್ದರಿಂದ ಈ ಚೈತನ್ಯವು ಕಾಲಕ್ಕೆ ಕಟ್ಟು ಬಿದ್ದಿರುವ ವಸ್ತುಗಳಂತೆ ಮಾರ್ಪಾಡುಗಳನ್ನು ಹೊಂದಲಾರದು ಈ ಕಾರಣದಿಂದ ಇದನ್ನು ಕೂಟಸ್ಥನಿತ್ಯ ಅಂತ ಹೇಳಿ ಕರೀತಾರೆ ಕೂಟ ಅಂದರೆ ಸಮೂಹ ಎಲ್ಲ ಈ ಸೃಷ್ಟಿ ಸಮೂಹದಲ್ಲಿ ಸ್ಥ ನೆಲೆಯಾಗಿರ್ತಕ್ಕಂತಹ ನಿತ್ಯ ಪದಾರ್ಥ ಯಾವುದು ಮೂಲ ಸ್ವರೂಪ ನಮ್ಮದು ಅದೇ ಆತ್ಮ ಆತ್ಮಸ್ವರೂಪ ಚೈತನ್ಯ ಸ್ವರೂಪ ಪರಮಾತ್ಮಸ್ವರೂಪ ಅದುವೇ ನಮ್ಮದು ಅಂತೇಳಿ ಕೂಟಸ್ಥ ನಿತ್ಯ ಕೂಟವೆಂದರೆ ಬೆಟ್ಟದಂತೆ ರಾಶಿಯಾಗಿರುವ ಪದಾರ್ಥ ಬೆಟ್ಟವು ಹೇಗೆ ಎಂಥ ಬಿರುಗಾಳಿ ಬಂದರೂ ಅಲುಗಾಡದೇ ಇರುವುದೋ ಹಾಗೆಯೇ ಈ ನಮ್ಮ ಸ್ವರೂಪವಾದ ಚೈತನ್ಯವು ತನ್ನ ಸ್ವರೂಪದಲ್ಲಿ ಒಂದಿಷ್ಟೂ ಹೆಚ್ಚು ಕಡಿಮೆಯಾಗದೇ ಇರುತ್ತದೆ ನಿತ್ಯವೆಂಬಂತಹ ಶಬ್ದಕ್ಕೆ ರೂಢಿಯಲ್ಲಿ ಮತ್ತೊಂದು ಅರ್ಥವೂ ಯಾವುದು ತಾನು ಮಾರ್ಪಾಡುಗಳನ್ನು ಪಡೆಯುತ್ತಲೇ ಇದ್ದರೂ ಅದೇ ಇದು ಎಂಬ ಬುದ್ಧಿಯನ್ನುಂಟು ಮಾಡುತ್ತಾ ಕಾಲದಲ್ಲಿ ಇದ್ದುಕೊಂಡೇ ಇರುವುದೋ ಅದನ್ನು ನಾವು ನಿತ್ಯ ಅಂತಲೇ ಹೇಳ್ತೇವೆ ಉದಾಹರಣೆಗೆ ಈ ನಮ್ಮ ಭೂಮಿ ಬಹುಕಾಲದಿಂದ ಹೀಗೇ ಇರುವುದನ್ನು ನಾವು ನಂಬಿರ್ತೇವೆ ಅಷ್ಟೇ ಆದರೆ ಈಗ ಸಾವಿರ ವರ್ಷಗಳ ಹಿಂದೆ ಇದ್ದ ಭೂಮಿಯೇ ಅಚ್ಚಳಿಯದಂತೆ ಈಗಿರುವುದಿಲ್ಲ ಅಂದರೆ ಅದರ ಸ್ವರೂಪ ಬದಲಾಗಿದೆ ಭೂಮಿ ಇದ್ದೆ ಹಾಗೆ ಆದರೆ ಮೊದಲನೇ ಹಾಗೆ ಇಲ್ಲ ಭೂಮಿ ಎಲ್ಲ ಎಷ್ಟೋ ಕಡೆಗಳೇ ಕಟ್ಟಡಗಳಾಗಿಯೇ ಕಾಡಿಲ್ಲ ಅಥವಾ ಬೇರೆ ಕಾಡಿಲ್ಲ ಇದ್ದಲ್ಲಿ ಮೊದಲು ಕಾಡಿಲ್ಲದಲ್ಲಿ ಈಗ ಕಾಡಾಗಿರುವುದು ಹೀಗೆ ಹಾಂ ಇನ್ನೂ ಸಾವಿರ ವರ್ಷಗಳ ಮೇಲೆ ಅದು ಈಗಿರುವಂತೆ ಇರುವುದು ಇಲ್ಲ ಆದರೂ ಭೂಮಿ ಎಂಬ ರೂಪದಿಂದ ಅದು ಅಷ್ಟರ ಮಟ್ಟಿಗೆ ನಿತ್ಯವೆನಿಸ್ತದೆ ಭೂಮಿ ಹೌದು ಅದು ಹೇಗೆ ಇರಲಿ ಎಷ್ಟೇ ವ್ಯತ್ಯಾಸ ಆಗಲಿ ಭೌತಿಕ ವಿಜ್ಞಾನದ ದೃಷ್ಟಿಯಂತೆ ನೋಡಿದರೆ ದ್ರವ್ಯವು ಎಂದಿಗೂ ನಾಶವಾಗುವುದಿಲ್ಲ ಅದು ಮಾರ್ಪಾಡುಗಳನ್ನು ಪಡೆಯುವುದೇ ಹೊರತು ಅದರ ತಿರುಳು ಇಲ್ಲವಾಗುವುದಿಲ್ಲ ಆ ಮತದಂತೆ ನಮ್ಮ ಭೂಮಿಯ ಒಂದಾನೊಂದು ಕಾಲದಲ್ಲಿ ಸಂಪೂರ್ಣವಾದ ನಾಶವಾಯಿತು ಎಂದರೂ ಅದರ ತಿರುಳು ಆಗಿರುವ ದ್ರವ್ಯವು ಮತ್ತೊಂದು ರೂಪದಲ್ಲಿ ಇದ್ದುಕೊಂಡೇ ಇರಬೇಕಾಗ್ತದೆ ಆದ್ದರಿಂದ ಭೂಮಿಯು ಅಥವಾ ಅದರ ತಿರುಳು ದ್ರವ್ಯವು ಮಾರ್ಪಾಡಾಗುತ್ತಾ ನಿತ್ಯವಾಗಿರುವ ವಸ್ತು ಅಂತೇಳಿ ಆಯಿತು ಇಂಥ ವಸ್ತುಗಳಿಗೆ ಪರಿಣಾಮಿ ನಿತ್ಯವೆಂದು ಹೆಸರು ನೋಡಿ ಇದು ಪರಿಣಾಮಿ ನಿತ್ಯ ಪರಿವರ್ತನಶೀಲವಾದ ಜಗತ್ತು ಪರಿಣಾಮೀ ನಿತ್ಯ ಅದು ಕೂಟಸ್ಥನಿತ್ಯ ಯಾವುದು ಚೈತನ್ಯ ಶಕ್ತಿ ಇದು ಪರಿಣಾಮಿ ನಿತ್ಯ ಆದರೆ ನಮ್ಮ ಸ್ವರೂಪವಾದಂತಹ ಚೈತನ್ಯವು ನಿತ್ಯವೆಂದರೆ ಹೀಗಲ್ಲ ಯಾಕೆಂದರೆ ಅದು ಕಾಲದಲ್ಲಿ ಇರುವುದು ಇಲ್ಲ ಪರಿಣಾಮವಾಗುವುದೂ ಇಲ್ಲ ಪರಿಣಾಮ ಅಂದರೆ ಪರಿವರ್ತನೆ ಆಗುವುದೂ ಅದು ನಿರ್ವಿಕಾರವಾದ ಅಂದರೆ ಯಾವ ಮಾರ್ಪಾಡಿಗೂ ಒಳಗಾಗದ ಕೂಟಸ್ಥನಿತ್ಯ ವಸ್ತು ಈ ಜಗತ್ತು ಪರಿಣಾಮೀ ನಿತ್ಯ ವಸ್ತು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಬಹಳ ಆಳವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಈ ವಿಚಾರಗಳನ್ನು ಗಾಢವಾಗಿ ಗೂಢವಾಗಿದೆ ಇದು ಬಹಳ ಏಕಾಗ್ರತೆಯಿಂದ ಇದನ್ನು ನಾವು ಶ್ರವಣ ಮನನ ನಿಧಿ ಧ್ಯಾಸನ ಇದು ಅಲ್ಲದೆ ಈ ಚೈತನ್ಯವೇ ಪ್ರತ್ಯಗಾತ್ಮನು ಅಂತೇಳಿ ಹೇಳ್ತಾರೆ ಯಾವುದು ಕೂಟಸ್ಥನಿತ್ಯ ಚೈತನ್ಯ ನಮ್ಮೊಳಗಿರತಕ್ಕಂತಹ ನಮ್ಮ ನಿಜವಾದ ಸ್ವರೂಪ ಇದೆ ಈ ಮೊದಲೇ ವರ್ಣಿಸಿರುವಂತೆ ನಾವು ದೇಹವನ್ನು ನಾನೆಂದು ಕೆಲವು ವೇಳೆಗಳಲ್ಲಿ ವ್ಯವಹರಿಸ್ತೇವೆ ಇಂದ್ರಿಯಗಳನ್ನು ನಾನೆಂದು ಇನ್ನೂ ಹಲವು ವೇಳೆಗಳಲ್ಲಿ ವ್ಯವಹರಿಸ್ತೇವೆ ಆದರೆ ದೇಹದ ಇರುವಿಕೆ ಇಂದ್ರಿಯ ಜ್ಞಾನವನ್ನು ಹೊಂದಿಕೊಂಡಿರುವುದರಿಂದ ಇಂದ್ರಿಯಗಳನ್ನು ದೇಹಕ್ಕಿಂತ ಒಳಗಿನ ಇರುವಿನ ಇರುವಿಕೆಯ ತಿರುಳು ಅಂದರೆ ನಮ್ಮ ನಿಜವಾದ ಸ್ವರೂಪ ಅಂತೇಳಿ ನಾವು ಭಾವಿಸ್ಲಿಕ್ಕೂ ಸಾಕು ಯಾಕೆ ಇಂದ್ರಿಯಗಳಿಂದಾಗಿ ನಮಗೆ ದೇಹ ಇದೆ ಅಂತೇಳಿ ಗೊತ್ತಾಗ್ತದೆ ಕಣ್ಣಿಂದ ನೋಡಿದರೆ ನಮ್ಮ ದೇಹ ಕಾಣ್ತದೆ ಅಂಥೇಳಿ ನಾವು ತಿಳ್ಕೊಳ್ಬೋದು ಇದೇ ರೀತಿಯಲ್ಲಿ ವಿಚಾರ ಮಾಡ್ತಾ ಪ್ರಾಣ ಮನಸ್ಸು ಬುದ್ಧಿ ಅಹಂಕಾರ ಇವುಗಳು ಇನ್ನೂ ಹೆಚ್ಚಿನ ಅರ್ಥದಲ್ಲಿ ನಮ್ಮ ಒಳಗಿನ ಸ್ವರೂಪ ಆಗ್ತವೆ ಪ್ರಾಣ ಮನಸ್ಸು ಬುದ್ಧಿ ಅಹಂಕಾರಗಳು ಇನ್ನೂ ಒಳಗಿನವುಗಳು ಪ್ರಾಣ ಇದ್ದರೆ ಇಂದಿರುವುದು ಕೆಲಸ ಮಾಡ್ತವೆ ಆವಾಗ ಶರೀರ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ ಯಾಕೆಂದರೆ ಇವುಗಳಲ್ಲಿ ಒಂದನ್ನು ಬಿಟ್ಟು ಅದರ ಮುಂದಿನದನ್ನು ನೋಡಿದರೆ ಹಿಂದಿನದ್ದಕ್ಕಿಂತ ಮುಂದಿನದ್ದು ಹೆಚ್ಚಿನ ಇರುವುಳ್ಳೆಂದು ಆ ಮುಂದಿನದರ ಇರುವು ಮತ್ತೊಂದನ್ನು ಅವಲಂಬಿಸಿಕೊಂಡಿರ್ತದೆಂದು ಆ ಮುಂದಿನದರ ಇರುವು ಮತ್ತೊಂದನ್ನು ಅವಲೋಸ್ಕೊಂಡಿರುವುದು ನಮಗೆ ತಿಳೀತದೆ ಈ ವಿಚಾರದಿಂದ ನಾವು ನಾನು ಎಂದು ತೋರಿಕೊಳ್ತಾ ಇರ್ತಕ್ಕಂಥ ಅಹಂಕಾರದವರೆಗೂ ಹೋಗಿ ನಿಲ್ಲಬಹುದು ಆದರೆ ಹೀಗೆ ಅಹಂಕಾರದವರೆಗೆ ಹೋದ ಮೇಲೂ ನಮ್ಮ ನಿಜವಾದ ಆತ್ಮನು ಅಂದರೆ ಸ್ವರೂಪವು ಸಿಕ್ಕಿದಂತೆ ಆಗೋದಿಲ್ಲ ಯಾಕಂದರೆ ಮೇಲೆ ತೋರಿಸಿರುವಂಥ ಅಹಂಕಾರಾದಿ ದೇಹಾಂತವಾಗಿರತಂಥದ್ದೆಲ್ಲ ತನ್ನ ಚೈತನ್ಯದಿಂದ ಬೆಳಗುತ್ತಿರುವ ಸಾಕ್ಷಿಯು ಈ ಅಹಂಕಾರಕ್ಕೂ ಇರುವನ್ನು ಕೊಟ್ಟಿರ್ತದೆ ಅಸ್ತಿತ್ವವನ್ನು ಕೊಟ್ಟಿರ್ತದೆ ಆದ್ದರಿಂದ ಈ ಸಾಕ್ಷಿ ಚೈತನ್ಯವೇ ನಮ್ಮ ತೀರ ಒಳಗಿನ ಆತ್ಮನು ಪರಮಾರ್ಥ ದೃಷ್ಟಿಯಿಂದ ಅದನ್ನೇ ನಾವು ನಾನು ಅಂಥೇಳಿ ಕರೆದುಕೊಳ್ಳಬೇಕು ಸಾಕ್ಷಿ ಚೈತನ್ಯದ ಬೆಳಕು ಒಂದಿಷ್ಟಿಷ್ಟು ಅಹಂಕಾರಾದಿಗಳಲ್ಲಿ ಬಿದ್ದಿರುವುದರಿಂದಲೇ ಅವು ನಾನು ಎಂಬ ವ್ಯವಹಾರಕ್ಕೆ ವಿಷಯವಾಗಿರ್ತವೆ ಸರಿಯಾಗಿ ನೋಡಿದರೆ ಅಹಂಕಾರಾದಿಗಳು ನಮ್ಮ ಆತ್ಮನಲ್ಲ ಅವು ತಪ್ಪು ತಿಳುವಳಿಕೆಯಿಂದ ನಮ್ಮ ಆತ್ಮನಾಗಿವೆ ಅದರಿಂದ ಅಹಂಕಾರವೇ ಮುಂತಾದ ಎಲ್ಲಕ್ಕೂ ಒಳಗಿದ್ದುಕೊಂಡು ಅವುಗಳೆಲ್ಲಕ್ಕೂ ಆತ್ಮನಾಗಿರುವ ಸಾಕ್ಷಿ ಚೈತನ್ಯವೇ ನಮ್ಮ ಪರಮಾತ್ಮ ಎಂದರೆ ತಪ್ಪು ತಿಳುವಳಿಕೆಯ ಆತ್ಮನಿಗೆ ಎಲ್ಲರಿಗಿಂತಲೂ ಹೆಚ್ಚಾದ ನಿಜವಾದ ಅರ್ಥದಲ್ಲಿ ಆತ್ಮನಾಗಿರುವ ಪ್ರತ್ಯೇಕ ಯಾವುದು ಈ ಎಲ್ಲದರ ಹಿಂದೆ ಇರತಕ್ಕಂಥದ್ದು ಪ್ರತ್ಯಗಾತ್ಮ ಅಥವಾ ಪರಮಾತ್ಮ ಅಂತೇಳಿ ಪ್ರತ್ಯಗಾತ್ಮ ಅಂತ ಯಾಕೆ ಹೇಳೋದು ಪ್ರತ್ಯಕ್ ಅಂದರೆ ಪ್ರತ್ಯೇಕ ಪ್ರತ್ಯೇಕವಾಗಿ ಶರೀರದಲ್ಲಿ ಒಂದೊಂದು ಶರೀರದಲ್ಲಿ ಇರತಕ್ಕಂಥದ್ದು ಕೂಡ ಆ ಪರಮಾತ್ಮನೇ ಆದರೆ ಅದು ಹೇಗೆ ಘಟ ಆಕಾಶ ಮಹಾ ನಾವು ಹೇಳ್ತೇವೋ ಬೇರೆ ಬೇರೆಯಾಗಿ ಮಡಿಕೆಯೊಳಗಿನ ಆಕಾಶ ಮಹಾಕಾಶ ಅಂದರೆ ಯಾವುದು ಆಕಾಶ ಮೇಲೆ ಕಾಣಿಸ್ತಕ್ಕಂಥದ್ದು ಗಗನದಲ್ಲಿ ಅದು ಗಗನ ಆಕಾಶ ಮಹಾಕಾಶ ದೊಡ್ಡ ಆಕಾಶ ಇದು ಮಡಿಕೆ ಮಡಿಕೆಯೊಳಗಿನ ಅವಕಾಶ ಇದು ಘಟಾಕಾಶ ಅಂತೇಳಿ ಹೇಳ್ತೇವೆ ಅದೇ ರೀತಿಯಲ್ಲಿ ಪರಮಾತ್ಮ ಮತ್ತೆ ಪ್ರತ್ಯಗಾತ್ಮ ಎರಡೂ ಒಂದೇ ಪರಮಾತ್ಮನೇ ಪ್ರತ್ಯಗಾತ್ಮನಾಗಿ ತೋರ್ತಾನೆ ಅದೇ ಆ ಮಹಾಕಾಶವೇ ಘಟದೊಳಗಡೆ ಘಟಾಕಾಶವಾಗಿ ತೋರ್ತದೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಉಂಟ ಆಕಾಶ ಹೊರಗಿರುವ ಆಕಾಶಕ್ಕೂ ನಮ್ಮ ಮನೆಯೊಳಗಿರುವ ಆಕಾಶವೂ ಹೊರಗಿರುವ ಆಕಾಶಕ್ಕೂ ವ್ಯತ್ಯಾಸ ಇಲ್ಲ ಸ್ವರೂಪದಲ್ಲಿ ಆಕಾಶ ಅಂದರೆ ಅವಕಾಶ ಒಂದೇ ಎರಡು ಕೂಡ ಹಾಗೆ ಪರಮಾತ್ಮನೇ ಪ್ರತ್ಯಗಾತ್ಮನಾಗಿ ತೋರುತ್ತಾನೆ ಅಂಥೇಳಿ ಇಲ್ಲಿ ನಮ್ಮ ಮೂಲ ಸ್ವರೂಪ ಏನು ಪರಮಾತ್ಮ ಸ್ವರೂಪ ಅದೇ ಪ್ರತ್ಯಗಾತ್ಮ ಅದೇ ಪರಮಾತ್ಮ ಅಂಥೇಳಿ ಇಲ್ಲಿ ಸ್ವಾಮೀಜಿಗಳು ಬಹಳ ವಿವರವಾಗಿ ನಮಗೆ ತಿಳಿಯಪಡಿಸ್ತಾರೆ ನಮ್ಮ ಮೂಲ ಸ್ವರೂಪದ ಅರಿವನ್ನು ಇನ್ನು ಮುಂದೆ ನಾನು ಶಿವನು ಅಂದರೆ ನಾನೇ ಪರಮಾತ್ಮ ಎನ್ನತಕ್ಕಂಥ ಅಹಂ ಬ್ರಹ್ಮಾಸ್ಮಿ ಅಂತ ಶಂಕರಾಚಾರ್ಯರು ಹೇಳಿದ್ದನ್ನೇ ಚೆನ್ನಾಗಿ ವಿಸ್ತಾರವಾಗಿ ಮುಂದೆ ಹೇಳಲಿಕ್ಕಿದ್ದಾರೆ ಅದನ್ನು ಸದಾನಂದ ರೂಪ ಶಿವೋಹೋಂ ಶಿವೋಹೋಮ್ ಅಂತೇಳಿ ಹೇಳಿದ ಹಾಗೆ ಇಲ್ಲಿ ನಾನು ಶಿವ ಸ್ವರೂಪಿ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ನಾಳೆ ದಿವಸ ಶಿವ ಅಂದರೆ ಇಲ್ಲಿ ಈಗಾಗಲೇ ನಾವು ಮೊದಲು ಪೀಠಿಗೆಯಲ್ಲೇ ಹೇಳಿದ್ದೇವೆ ತ್ರಿಮೂರ್ತಿಗಳಲ್ಲಿ ಒಬ್ಬ ಶಿವ ಅನ್ನೋ ಅರ್ಥದಲ್ಲಿ ಅಲ್ಲ ಬ್ರಹ್ಮ ವಿಷ್ಣು ಶಿವ ಅಂತೇಳಿ ಆ ಶಿವ ಅಂತೇಳಿ ಅಲ್ಲ ಇದು ಮೂಲ ಪರಮಾತ್ಮ ಅಂತೇಳಿ ಹೇಳ್ತಕ್ಕಂಥದ್ದು ಅಷ್ಟೇ ಶಬ್ದ ಶಿವ ಅಂತೇಳಿ ಅದನ್ನು ವಿಷ್ಣು ಅಂತಲೂ ಹೇಳ್ಬೋದು ಬ್ರಹ್ಮ ಅಂತಲೂ ಹೇಳ್ಬೋದು ಅಹಂ ಬ್ರಹ್ಮಾಸ್ಮಿತೆ ಶಂಕರಾಚಾರ್ಯರು ಹೇಳಿದರು ಅಂದರೆ ಅದು ಹೇಳಿದ್ದು ಮೂಲ ತತ್ವವನ್ನು ಪರಬ್ರಹ್ಮ ತತ್ವವನ್ನು ಹೇಳ್ತಾ ಇರ್ತಕ್ಕಂಥದ್ದು ಅದನ್ನು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಸಚ್ಚಿದಾನಂದ ಶ್ರೀ ಶಂಕರ ಅರ್ಪಿತಮಸ್ತು ಓಂ ತತ್ಸತ್